ಮುಂದೆ ಗರುಡ ಶೇಷ ಮಹೇಶರಿಗೆ ಸೌಪರ್ಣಿ ವಾರುಣಿ ಪಾರ್ವತಿ ಮೂವರು ಶತಾದಮರು ವಾರುಣಿಗೆ ಕಡಿಮೆ ಎನಿಸುವಳು ಗೌರಿ ಹರನ ಮಡದಿಗೆ ಗುಣದಲ್ಲಿ ಸುರಪಕಾಮರು ಕಡಿಮೆ ಇಂದ್ರಗೆ ಕೊರತೆ ಎನಿಸುವ ಮನ್ಮಥನು ಪದವಿಯಿಂದ ಲಾವಾಗ ಗರುಡ ಶೇಷ ರುದ್ರ ಈ ಮೂರು ಜನಕ್ಕಿಂತ ಸೌಪರ್ಣಿ ವಾರುಣಿ ಪಾರ್ವತಿ ಮೂರು ಜನ ಹತ್ತು ಗುಣಗಳಿಂದ ಕಡಿಮೆ ಪದವಿ ಪ್ರಯುಕ್ತ ವಾರುಣಿಗಿಂತ ಪಾರ್ವತಿ ಸ್ವಲ್ಪ ಕಡಿಮೆ ಹರನ ಪಾರ್ವತಿಗೆ ಹತ್ತು ಪಟ್ಟು ಇಂದ್ರಕಾಮರು ತಾರತಮ್ಯದಲ್ಲಿ ಕಡಿಮೆ ಇಂದ್ರನಿಗೆ ಮನ್ಮಥನು ಪದದಿಂದ ಯಾವಾಗಲೂ ಸ್ವಲ್ಪ ಕಡಿಮೆ ಅಂತಲೇ ಕರೆಸ್ಕೊತಾನೆ ಶೇಷ ದೇವರಿಗಿಂತ ರುದ್ರದೇವರು ಪದದ ಪ್ರಯುಕ್ತ ಸ್ವಲ್ಪ ಕಡಿಮೆ ಹೇಗೋ ತಾರತಮ್ಯದಲ್ಲಿ ಶೇಷ ಪತ್ನಿಯಾಗಿರ್ತಕ್ಕಂಥ ವಾರುಣಿದೇವಿಗಿಂತ ರುದ್ರ ಪತ್ನಿ ಪಾರ್ವತಿಯೂ ಕೂಡ ತಾರತಮ್ಯದಲ್ಲಿ ಕಿಂಚಿತ್ ಕಡಿಮೆ ರುದ್ರದೇವರು ಶೇಷ ಪದವಿಗೆ ಬಂದು ಹೇಗೆ ಮುಕ್ತರಾಗ್ತಾರೋ ಪಾರ್ವತಿದೇವಿ ವಾರುಣಿ ಪದವಿಗೆ ಬಂದು ಮುಕ್ತರಾಗ್ತಾರೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಗರುಡ ಅದರಿಂದ ಗರುಡಪತ್ನಿ ಸೌಪರ್ಣಿದೇವಿ ಶೇಷಪತ್ನಿ ವಾರುಣಿದೇವಿ ರುದ್ರಪತ್ನಿ ಪಾರ್ವತಿ ಮೂರು ಜನ ಸಮಾನ ಕಕ್ಷೆಯಲ್ಲಿ ಬರ್ತಾರೆ ರುದ್ರದೇವರು ಶೇಷ ಪದವಿ ಹೋಗಿ ಅಲ್ಲಿ ಆ ನಂತರದಲ್ಲಿ ಮುಕ್ತಿಯನ್ನು ಪಾರ್ವತಿ ವಾರುಣಿ ಪದವಿಯನ್ನು ಪಡೆದು ನಂತರ ಮುಕ್ತಿಯನ್ನು ಹೊಂದುತ್ತಾರೆ ಈ ಮೂರು ಜನ ತಮ್ಮ ತಮ್ಮ ಪತಿಗಳಿಗಿಂತ ಹತ್ತು ವಿಜಾತಿಯ ಗುಣಗಳಿಂದ ಅಧಮರು ಹತ್ತು ಸಜಾತಿಯ ಗುಣಗಳಿಂದ ಸಮಾನರು ರುದ್ರಪತ್ನಿಯಾಗಿರುವಂತಹ ಪಾರ್ವತೀ ದೇವಿಗಿಂತ ಅದೇ ರೀತಿಯಾಗಿ ವಾರುಣಿ ಸೌಪರ್ಣಿಗಿಂತ ದೇವತಾ ಅಧಿಪತಿಯಾಗಿರ್ತಕ್ಕಂಥ ಸ್ವರ್ಗಲೋಕಾಧಿಪತಿಯಾದ ಇಂದ್ರ ಮತ್ತು ಕಾಮರು ಹತ್ತು ವಿಜಾತಿಯ ಮೂಳಗಳಿಂದ ಅದವರು ಇವರಿಬ್ಬರಲ್ಲಿ ಸುರಪನಾದ ದೇವೇಂದ್ರ ಮನ್ಮತೆಗಿಂತ ಪದವಿ ಪ್ರಯುಕ್ತ ಕಿಂಚಿತ್ ರುದ್ರದೇವರಿಗೆ ಶೇಷ ಪದವಿಯಿಂದ ಮುಕ್ತಿ ಆದ್ದರಿಂದ ರುದ್ರ ಪದವಿ ವಿವಕ್ಷೆಯಿಂದ ಕಿಂಚಿತ್ ನ್ಯೂನ ಪಾರ್ವತಿಗೆ ವರುಣಿ ಪದವಿಯಿಂದ ಮುಕ್ತಿ ಇದರಿಂದ ವರುಣಿ ಪಾರ್ವತಿಗಿಂತ ಪದವಿ ಪ್ರಯುಕ್ತ ಕಿಂಚಿತ್ ಉತ್ತಮರು ಅದೇ ರೀತಿಯಾಗಿ ಮನ್ಮಥನಿಗೆ ಇಂದ್ರ ಪದವಿಯಿಂದ ಮುಕ್ತಿ ಇಂದ್ರನಿಗಿಂತ ಇದರಿಂದ ಕಾಮ ಇಂದ್ರನಿಗಿಂತ ಪದವಿ ಪ್ರಯುಕ್ತ ಕಿಂಚಿತ್ ಕೊರತೆ ಅಂತ ಕಲಿಸ್ಕೊತಾನೆ ಅಹಂಕಾರಿಕ ಪ್ರಾಣ ಅನಿರುದ್ಧಾದಿಗಳು ಮತ್ತು ಪ್ರವಾಹವಾಯು ತಾರತಮ್ಯವನ್ನು ತಿಳಿಸ್ತಾರೆ ಈ ರೈಲು ಗುಣ ಕಡಿಮೆ ಅಹಂಕಾರಿಕ ಪ್ರಾಣನು ಮನೋಜ ನಗಾರಿಗಳಿಗ ಅನಿರುದ್ಧ ರತಿ ಮನು ದಕ್ಷ ಗುರು ಶಚಿ ಆರು ಜನ ಸಮ ಪ್ರಾಣನಿಂದಲೇ ಹೌರಗೆನೆ ಪರೋ ಹತ್ತು ಗುಣದಲೇ ಮಾರಜಾಜ್ಜರಿ ಐದು ಗುಣದಿಂದ ದಮ ಪ್ರವಾಹಾಕ್ಯ ಅಹಂಕಾರಿಕ ಪ್ರಾಣ ಇಂದ್ರಕಾಮರಿಗಿಂತ ಹತ್ತು ಗುಣ ಕಡಿಮೆ ಅನಿರುದ್ಧ ರತಿ ಸ್ವಯಂಭೂ ಮನು ದಕ್ಷ ಪ್ರಜಾಪತಿ ದೇವಗುರು ಬೃಹಸ್ಪತಿ ಆಚಾರ್ಯರು ಮತ್ತು ಈ ಆರು ಜನ ಕೂಡ ಪರಸ್ಪರ ಸಮಾನರು ಅಹಂಕಾರಿಕ ಪ್ರಾಣನಿಗಿಂತ ಹತ್ತು ಗುಣ ಕಡಿಮೆ ಅನಿರುದ್ಧಾದಿಗಳಿಗಿಂತ ಪ್ರವಾಹವಾಯು ಪ್ರವಾಹವಾಯು ಐದು ಗುಣಗಿಂತ ಕಡಿಮೆ ನಗ ಅರಿ ನಗಾರಿ ನಗ ಹರಿ ಅಂದರೆ ಪರ್ವತ ಅದಕ್ಕೆ ಅರಿ ಶತ್ರು ಪರ್ವತ ಶತ್ರು ಇಂದ್ರ ಹೌರಗೆ ಅಂದರೆ ಹಗೂರ ಅಥವಾ ಕಡಿಮೆ ಅಂತ ಕನ್ನಡದಲ್ಲಿ ರೂಢಿ ಭಾಷೆಯಲ್ಲಿ ಬಳಸ್ತೀವಲ್ಲ ಹೌರಿಗಿದೆ ಅಂತ ಆ ರೀತಿಯಾಗಿ ತಿಳ್ಕೊಬೇಕು ಮನೋಜ ಅಂದರೆ ವಿರಾಟ್ ರೂಪಿ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದವನು ಮನ್ಮಥ ಆದ್ದರಿಂದ ಮನ್ಮಥನಿಗೆ ಮನೋಜ ಅಂತ ಹೆಸರು ನಗ ಅಂದರೆ ಪರ್ವತ ನಗ ಅಂದರೆ ಗಮನ ಇಲ್ಲದೇ ಇರೋದು ಗ ಅಂದರೆ ಚಲನೆ ನಗ ಅಂದರೆ ಗಮನ ಸಂಚಾರ ಇಲ್ಲದೇ ಇರೋದು ಚಲಿಸದೇ ಇರುವಂತಹ ಚಲಗಳು ಅವುಗಳಿಗೆ ಶತ್ರು ಅಂದರೆ ಇಂದ್ರದೇವರು ಇದರಿಂದ ಇಂದ್ರನಿಗೆ ನಗಹರಿ ಅಂತ ಹೆಸರು ಹಿಂದೆ ಪರ್ವತಗಳಿಗೆ ರೆಕ್ಕೆಗಳಿತ್ತು ಪರ್ವತಾಭಿಮಾನಿ ದೇವತೆಗಳು ಅಂತರಿಕ್ಷದಲ್ಲಿ ಹಾರಿತ ಭೂಮಿ ಮೇಲೆ ಎಳೆದಾಗ ಅನೇಕ ನಗರಗಳು ಪರ್ವತಗಳ ಆಘಾತಕ್ಕೆ ಸಿಕ್ಕಿ ನುಚ್ಚು ಇತ್ತು ಇದನ್ನು ಕಂಡು ದೇವೇಂದ್ರ ತನ್ನ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕ್ತಾ ಆದ್ದರಿಂದ ಇಂದ್ರನಿಗೆ ಪರ್ವತಕ್ಕೆ ಶತ್ರು ಅಂತ ನಗಾರಿ ಅಂತ ಹೆಸರು ಬಂತು ಅಹಂಕಾರಿಕ ಪ್ರಾಣ ಇಂದ್ರ ಮತ್ತೆ ಕಾಮರಿಗಿಂತ ವಿಜಾತಿಯ ಗುಣಗಳಿಂದ ಕಡಿಮೆ ಈ ರೈಲು ಅಂದರೆ ಹತ್ತು ಗುಣ ಕಡಿಮೆ ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರ ಪುತ್ರನೇ ಅಹಂಕಾರಿಕ ಪ್ರಾಣ ಈತನೋ ತ್ವಗ್ ಅಭಿಮಾನಿಯಾಗಿರ್ತಕ್ಕಂಥ ತತ್ವ ದೇವತೆ ನಲವತ್ತೊಂಬತ್ತು ಮರುದೇವತೆಗಳಲ್ಲಿ ಅವನು ಒಬ್ಬ ಕಾಮನ ಅವತಾರಿ ಆಗಿರ್ತಕ್ಕಂಥ ಶ್ರೀಕೃಷ್ಣ ರುಕ್ಮಿಣಿಯ ಪುತ್ರ ಪ್ರದ್ಯುಮ್ನ ಪುತ್ರನೇ ಅನಿರುದ್ಧ ಮನ್ಮತನ ಪತ್ನಿ ರತಿದೇವಿ ಸ್ವಯಂಭೂಮನು ಈ ಸ್ವಯಂಭೂಮನು ಉಪಸ್ಥತತ್ವಕ್ಕೆ ಅಭಿಮಾನಿ ದೇವತೆ ದಕ್ಷ ಪ್ರಜಾಪತಿ ಹಸ್ತೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯರು ಇಂದ್ರ ಪತ್ನಿ ಶಚಿದೇವಿ ಆರೂ ಜನ ಕೂಡ ಸಮಾನ ಬರ್ತಾರೆ ಈ ಆರು ಮಂದಿ ದೇವತೆಗಳು ಅಹಂಕಾರಿಕ ಪ್ರಾಣನಿಗಿಂತ ಹತ್ತು ವಿಜಾತಿಯ ಗುಣದಿಂದ ನ್ಯೂನರು ಅಂದರೆ ಅವರಗೆನೆ ಪರೋ ಹತ್ತು ಸಜಾತಿಯ ಗುಣದಿಂದ ಸಮಾನರು ಪ್ರವಾಹವಾಯುವು ವಾಯುವೇದಿಕೆಯ ದಿಕ್ಪಾಲಕ ಇವನು ನಲವತ್ತೊಂಬತ್ತು ಮರು ಗಣಗಳಲ್ಲಿ ಒಬ್ಬ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ವಾಯುತತ್ವಕ್ಕೆ ಅಭಿಮಾನಿ ಸರ್ವಜೀವರ ನಾಸಿಕನ್ನು ಇಂದ್ರಿಯಕ್ಕೆ ಶ್ವಾಸರೂಪನಾಗಿ ಎತ್ತಾನೆ ಅಂತಹ ಪ್ರವಾಹವಾಯುವಿಗೆ ಮರೀಚಿ ಅಂತಲೂ ಹೆಸರಿದೆ ಈ ಪ್ರವಾಹವಾಯು ಮೇಲಿನ ಆರು ಮಂದಿಗಿಂತ ಐದು ವಿಜಾತಿಯ ಗುಣಗಳಿಂದ ಅಧಮ ಇದನ್ನು ಮಾರಜಾಧ್ಯ ಈ ರೀತಿಯಾಗಿ ಹೇಳ್ತಾರೆ ಮಾರ ಅಂದರೆ ಮನ್ಮಥ ಮಾರಜಾ ಅಂದರೆ ಮನ್ಮಥ ಪುತ್ರ ಅನಿರುದ್ಧ ಆದಿ ಎನ್ನು ಶಬ್ದದಿಂದ ಅನಿರುದ್ಧಾದಿ ಶಚಿ ಪರ್ಯಂತ ಆರು ಮಂದಿ ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಹೀಗೆ ಅಹಂಕಾರಿಕ ಪ್ರಾಣ ಕಾಮಪುತ್ರ ಅನಿರುದ್ಧ ಮನ್ಮಥನ ಪತ್ನಿ ರತಿದೇವಿ ಸ್ವಯಂಭೂಮನು ದಕ್ಷಪ್ರಜಾಪತಿ ದೇವತಾ ಗುರು ಬೃಹಸ್ಪತ್ಯಾಚಾರ್ಯರು ಇತರ ಪತ್ನಿ ಶಚಿದೇವಿ ಇವರು ಆರು ಜನ ಸಮ ಪ್ರಾಣನಿಂದಲಿ ಹೊರಗೆನೇ